ತೋಗೆರೆ ನಂಜುಂಡ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಇಬ್ಬರು ಪೂರ್ವ ಪಂಡಿತರನ್ನು ತನ್ನ ಕಾರ್ಯಕ್ಕಾಗಿ ನಿಯಮಿಸಿಕೊಂಡಿತ್ತು ಒಬ್ಬರು ತೋಗೆರೆ ನಂಜುಂಡ ಶಾಸ್ತ್ರಿಗಳು ಇನ್ನೊಬ್ಬರು ಕಡಬದ ನಂಜುಂಡ ಶಾಸ್ತ್ರಿಗಳು ಇಬ್ಬರು ಮಹಾಪಂಡಿತರು ತೋಗರೆ ನಂಜುಂಡ ಶಾಸ್ತ್ರಿಗಳನ್ನು ಪರಿಷತ್ತಿಗೆ ಶಿಫಾರಸು ಮಾಡಿ ಕಳಿಸಿದವರು ಮಹಾ ಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರು ಶಾಸ್ತ್ರಿಗಳು ಆಚಾರ್ಯರ ಕೈ ಶಾಸನದ ಇಲಾಖೆಯಲ್ಲಿ ಕೆಲಸ ಮಾಡಿದ್ದವರು ಅವರಿಗೆ ಎಲ್ಲ ಪ್ರಸಿದ್ಧ ಹಳಗನ್ನಡ ಕಾವ್ಯಗಳು ಮುಖಸ್ಥವಾಗಿದ್ದವು ಅವರ ಅದರ ಜೊತೆಗೆ ಸಾವಿರಾರು ಕನ್ನಡ ಶಾಸನಗಳನ್ನು ಅವರು ಪರಿಶೀಲಿಸಿ ಅಲ್ಲಲ್ಲಿಯ ಪದ ಜ್ಞಾಪಕದಲ್ಲಿ ಧರಿಸಿದ್ದರು ಪಾಣಿನಿಯ ಸಂಸ್ಕೃತ ವ್ಯಾಕರಣ ಸೂತ್ರಗಳು ವೃತ್ತಿ ವ್ಯಾಖ್ಯೆಗಳು ಅವರಿಗೆ ವಾಚೋ ವಿಧೇಯವಾಗಿದ್ದವು ಅವರು ನಡತೆಯಲ್ಲಿ ಸದಾಚಾರ ನಿಷ್ಠರು ಪರಿಶುದ್ಧರು ಒಂದು ಸಾರಿ ಕಡೂರಿನಲ್ಲಿ ನಾವು ಹತ್ತಬೇಕಾಗಿದ್ದ ರೈಲುಗಾಡಿ ನಾವು ಆ ಸ್ಥಳವನ್ನು ಮುಟ್ಟುವ ವೇಳೆಗೆ ಹೊರಟು ಹೋಗಿತ್ತು ನಾವು ಅಲ್ಲಿ ಹನ್ನೆರಡು ಹದಿನೈದು ಗಂಟೆಗಳ ಕಾಲ ಕಾಯಬೇಕಾಗಿತ್ತು ಶಾಸ್ತ್ರಿಗಳು ಪರಾನ್ನ ಭೋಜನ ಮಾಡುವವರಲ್ಲ ಅವರು ಮಡಿಯುಟ್ಟು ಕೊಂಚ ಬಾಳೆಹಣ್ಣು ಮೊದಲಾದ ಫಲಾಹಾರ ಮಾಡಿ ಹಾಗೆಯೇ ನನ್ನ ವ್ಯಾಕರಣ ಪ್ರಶ್ನೆಗೆ ಉತ್ತರ ಹೇಳುತ್ತಿದ್ದರು ಶಮಣಿ ದರ್ಪಣ ಕಾರನ ವಿಧಿ ಅದಕ್ಕೆ ಸಂವಾದಿಯಾದ ಬಟ್ಟ ಕಳಂಕನ ಸೂತ್ರ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಾಭೂಷಣಕಾರನ ನಿಯಮ ನಾನಾ ಕಾವ್ಯಗಳ ಪ್ರಯೋಗಗಳು ಶಾಸನಗಳಲ್ಲಿಯ ವಾಕ್ಯಗಳು ಎಲ್ಲಕ್ಕಿಂತ ಮೇಲೆ ಪಾಣಿನಿಯ ಮತ ಅದಕ್ಕೆ ಉದಾಹರಣೆಗಳು ಹೀಗೆ ಪುಂಕಾನುಪುಂಕವಾಗಿ ಎರಡು ಮೂರು ಗಂಟೆಗಳ ಕಾಲ ಅವಿಚ್ಛಿನ್ನವಾಗಿ ಉಪನ್ಯಾಸ ಮಾಡಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅದು ಪ್ರಾಚೀನ ಪಾಂಡಿತ್ಯದ ಒಂದು ಮಾದರಿ ಚೂರು ಕಾವ್ಯ ಪಾಠದಲ್ಲಿಯೂ ಅವರು ಹಾಗೆಯೇ ಪಂಪಭಾರತದ ಪರಿಷ್ಕರಣಾ ಕಾರ್ಯದಲ್ಲಿ ಅವರು ನೆರವಾಗಿದ್ದರು ಆ ಚರ್ಚೆಗಳಲ್ಲಿ ಅಭಿವ್ಯಕ್ತವಾಗುತ್ತಿತ್ತು ಅವರ ರಸ ಅವರು ಕನ್ನಡ ಲಿಪಿಯ ಚರಿತ್ರೆಯನ್ನು ಕುರಿತು ಒಂದು ಪ್ರಬಂಧ ಬರೆದರು ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾದದ್ದಲ್ಲದೆ ಬೇರೆ ಲಘು ಪುಸ್ತಕವಾಗಿಯೂ ಪ್ರಕಟವಾಯಿತು ನಮ್ಮ ಈ ಹೊತ್ತಿನ ಲಿಪಿ ಬ್ರಾಹ್ಮಿ ಲಿಪಿಯಿಂದ ಹೇಗೆ ಇಳಿದು ಬಂದಿದೆ ಎಂಬುದರ ಪೂರ್ವೋತ್ತರ ವಿವರಣೆಗಳನ್ನು ಅವರು ಶಾಸನಗಳಿಂದ ತೆಗೆದ ನಿದರ್ಶನಗಳೊಡನೆ ತೋರಿಸಿದ್ದಾರೆ ತೋಗರೆ ಶಾಸ್ತ್ರಿಗಳು ಸ್ವಭಾವದಲ್ಲಿ ಸರಳರು ಅತ್ಯಲ್ಪ ವರಮಾಣದಲ್ಲಿ ತೃಪ್ತ ಜೀವನವನ್ನು ನಡೆಸಿದವರು ಸ್ವಲ್ಪ ಮುಂಗೋಪಿಗಳು ಶಾಸ್ತ್ರ ವಿಷಯದಲ್ಲಿ ಹಠವಾದಿಗಳು ನರಸಿಂಹಾಚಾರ್ಯರ ಬರವಣಿಗೆ ಕಷ್ಟವೆಂದು ಯಾರಾದರೂ ಆಕ್ಷೇಪಣೆ ಮಾಡಿದರೆ ಅದು ಪಾಂಡಿತ್ಯವಿಲ್ಲದವರ ಮಾತೆಂದು ಜವಾಬು ಹೇಳುವರು ಅಂಥ ವಿದ್ವಾಂಸರು ನೀತಿ ಮಂಜರಿಗಿಂತ ಸುಲಭವಾದ ಶೈಲಿಯಲ್ಲಿ ಬರೆಯುವುದು ಅಸಾಧ್ಯ ನರಸಿಂಹಾಚಾರ್ಯರ ಪಾಂಡಿತ್ಯದ ಮಟ್ಟಕ್ಕೆ ಅದು ಬಹು ಸುಲಭವಾದ ಶೈಲಿ ಎನ್ನುವರು ತೋಗೆರೆ ನಂಜು ನಂಜುಂಡ ಶಾಸ್ತ್ರಿಗಳು ಚರ್ಮ ಮೂಳೆ ವಿದ್ವತ್ತೆ ಈ ಮೂರರ ಸಮ್ಮೇಳನವೇನೋ ಇದ್ದಂತೆ ತೋರುತ್ತಿರಲಿಲ್ಲ ಒಂದಾನೊಂದು ಸಾರಿ ಒಬ್ಬ ದೊಡ್ಡ ಮನುಷ್ಯರು ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿಯಬೇಕಾಗಿ ಬಂತು ಅವರ ಸಮೀಪದಲ್ಲಿದ್ದವರು ಅವರ ಬೇಸರ ಕಳೆಯಲು ಪುರಾಣ ಕೇಳಬಹುದೆಂದು ಸಲಹೆ ಕೊಟ್ಟರು ಆ ದೊಡ್ಡ ಮನುಷ್ಯರು ಪಂಡಿತ ವರ್ಗದಲ್ಲಿ ಅಭಿಮಾನವಿದ್ದವರು ಅವರು ನನಗೆ ಹೇಳಿ ಕಳುಹಿಸಿ ಯಾರಾದರೂ ಪಂಡಿತರನ್ನು ಪುರಾಣ ಹೇಳಲು ಗೊತ್ತು ಮಾಡಿಕೊಡಬೇಕೆಂದು ಕೋರಿದರು ನಾನು ತೋಗೆರೆ ನಂಜುಂಡ ಶಾಸ್ತ್ರಿಗಳನ್ನು ಚಿಪ್ಪಾರಸು ಮಾಡಿ ಅವರು ಭಾರತ ಪುರಾಣ ಹೇಳತಕ್ಕದ್ದೆಂದು ಗೊತ್ತು ಅದರಂತೆ ಶಾಸ್ತ್ರಿಗಳು ಮಧ್ಯಾಹ್ನ ಮೂರು ಗಂಟೆಗೆ ಅಲ್ಲಿಗೆ ಹೋಗುವುದು ಸಂಸ್ಕೃತ ಭಾರತ ಮೂಲ ಗ್ರಂಥ ಟ್ಟುಕೊಂಡು ಓದುತ್ತಾ ಕನ್ನಡದಲ್ಲಿ ಅನುವಾದ ಮಾಡುತ್ತಾ ಹೇಳುವುದು ಹೀಗೆ ಐದು ಐದೂವರೆ ಗಂಟೆಯವರೆಗೆ ನಡೆಯುವುದು ಇದು ಏರ್ಪಾಟು ಆಮೇರೆಗೆ ಶಾಸ್ತ್ರಿಗಳು ವಿರಾಟ ಪರ್ವದಿಂದ ಪ್ರಾರಂಭಿಸಿ ಪುರಾಣ ಹೇಳುತ್ತಿದ್ದರು ನಾಲ್ಕೈದು ದಿನ ಕಳೆದ ಮೇಲೆ ಆ ದೊಡ್ಡ ಮನುಷ್ಯರು ತಮ್ಮಲ್ಲಿಗೆ ಬಂದಿದ್ದ ಸ್ನೇಹಿತರು ಹೇಗಿದೆ ಎಂದು ಕೇಳಿದಾಗ ಏನಪ್ಪ ತುಂಬಾ ಬೇಸಾರವಾಗುತ್ತದೆ ಒಂದೇ ಪಕ್ಕದಲ್ಲಿ ಮಲಗಿ ನೋವು ಬಂದು ಬಿಡುತ್ತದೆ ಬಂದಿದ್ದವರಲ್ಲೊಬ್ಬರು ಪುರಾಣ ಎಂದು ಕೇಳಿದರು ದೊಡ್ಡ ಮನುಷ್ಯರು ಏನು ಪುರಾಣವಪ್ಪ ಆ ಖುಷಿ ಬಂದ ಈ ಋಷಿ ಬಂದ ಈ ತೀರ್ಥ ಆ ತೀರ್ಥ ಇದು ಬೇಸರವೇ ಎಂದರು ಬಂದಿದ್ದ ಸ್ನೇಹಿತರು ಹೌದು ಹೌದು ಅದು ರಗಳೆಯೇ ಈಗ ನೀವು ನಿಮ್ಮ ವಯಸ್ಸಿನಲ್ಲಿ ಕತೆ ಕೇಳುವುದಕ್ಕಿಂತ ತತ್ವೋಪದೇಶ ಕೇಳುವುದು ಯುಕ್ತ ಭಗವದ್ಗೀತೆ ಕೇಳಬಹುದಲ್ಲ ಎಂದರು ಬಂದಿದ್ದವರು ಹೊರಟು ಹೋದ ಬಳಿಕ ಆ ದೊಡ್ಡ ಮನುಷ್ಯರು ನಮ್ಮ ತೋಗರೆ ಶಾಸ್ತ್ರಿಗಳನ್ನು ಕುರಿತು ಏನಪ್ಪ ಅದೇನೋ ಗೀತೆಗಳು ಎಂದಿವೆಯಂತೆಲ್ಲ ಅದನ್ನು ಕೇಳಬೇಕೆನ್ನುತ್ತಾರೆ ನಾಳೆಯಿಂದ ಅದಾಗಲಿ ಎಂದರು ಶಾಸ್ತ್ರಿಗಳು ಹಾಗೆಯೇ ಆಗಲಿ ಎಂದು ಉತ್ತರ ಕೊಟ್ಟು ಮಾರನೆಯ ದಿನ ಭಗವದ್ಗೀತೆಯ ಎರಡನೆಯ ಅಧ್ಯಾಯದಿಂದ ಉಪಕ್ರಮಿಸಿದರು ಇದು ಮೂರು ನಾಲ್ಕು ದಿನ ನಡೆಯಿತು ಐದನೆಯ ದಿನ ಆ ದೊಡ್ಡ ಮನುಷ್ಯರು ಏನಪ್ಪಾ ಗೀತೆಗಳು ಗೀತೆಗಳು ಎಂದು ಬಡ್ಕೋತಾರಲ್ಲ ಏನು ಕಗ್ಗಾಯದು ಇಂದ್ರಿ ದಮನ ಶಮನ ಇದೆ ಮಾತೆ ಹಾಡಿದ್ದೇ ಹಾಡೋ ಕಿಸುಬಾಯಿದಾಸ ಎಂದ ಹಾಗಿದೆಯಲ್ಲ ಎಂದರು ಈಗ ನಂಜುಂಡ ಶಾಸ್ತ್ರಿಗಳು ಬೆಂಕಿ ಬೆಂಕಿಯಾದರು ಗೀತೆಯನ್ನು ಬಡ್ಕೋತಾರೆ ಎಂದದ್ದು ಅವರ ಮನಸ್ಸಿಗೆ ದೊಡ್ಡ ಅಪರಾಧವೆನಿಸಿತು ಅವರು ಆ ಕೋಪದಲ್ಲಿ ತೆಲುಗಿನಲ್ಲಿ ಇದಕ್ಕೆಲ್ಲಾ ಪೂರ್ವಜನ್ಮ ಸಂಸ್ಕಾರವಿರಬೇಕು ನಿಮ್ಮ ಜನ್ಮಾಂತರ ವಾಸನೆ ಇದಕ್ಕಲ್ಲ ನಿಮಗೆ ಹಿಡಿಯುವುದು ಚಂದ್ರವದನಿಯ ವಾಸನೆ ಯೊಂದೆ. ಹೀಗೆ ಹೇಳಿ ನನ್ನ ಮನೆಗೆ ಬಂದು ಗೀತೆಯ ಪುಸ್ತಕದ ಕಟ್ಟನ್ನು ಅಲ್ಲಿಟ್ಟು ಇದು ಮುಗಿದು ಹೋಯಿತೆಂದು ಅವರಿಗೆ ಹೇಳಿ ಎಂದು ಹೊರಟು ಹೋಗಿದ್ದರು ನಾನು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದಾಗ ಈ ವರ್ತಮಾನ ತಿಳಿಯಿತು ಮಾರನೆಯ ದಿನ ಬೆಳಿಗ್ಗೆ ಶಾಸ್ತ್ರಿಗಳ ಮನೆಗೆ ಹೋದೆ ಅವರು ದೇವಾರ್ಚನೆ ಮಾಡುತ್ತಿದ್ದರು ನನ್ನನ್ನು ನೋಡಿದೊಡನೆಯೇ ಅವರ ಮರೆತು ಹೋಗಿದ್ದ ಆಗ್ರಹ ಮತ್ತೆ ಕೆರಳಿತು ಏನು ಸ್ವಾಮಿ ಇಂಥ ಮನುಷ್ಯನಲ್ಲಿಗೆ ನನ್ನನ್ನು ಕಳಿಸಿದ್ದಿರಲ್ಲ ಎಂದು ಹೇಳಿ ನಡೆದುದನ್ನೆಲ್ಲ ವಿವರಿಸಿದರು ನಾನು ಅವರಿಗೆ ಸಮಜಾಯಿಸಿ ಹೇಳಬೇಕಾಯಿತು